ಹರಿಕಥಾಮೃತ ಸಾರ ಗುರುಬಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ಆನಂದಮಯ ಕೋಶದಲ್ಲಿ ಭಗವದ ರೂಪಗಳ ಸಂಖ್ಯೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಐದು ಸಾವಿರ ರೂಪವ ತಾದರಿಸಿಕೊಂಡ ನದಿನದಿ ಆನಂದಮಯ ನೆನಪ ಐದು ಲಕ್ಷದ ಮೇಲೆ ಎಂಬತ್ತೈದು ಐದು ಕೋಶಾತ್ಮಕ ವಿರಿನ್ ಚಾಂಡದಳು ತುಂಬಿಹನು ಪರಮಾತ್ಮ ಆನಂದಮಯ ಕೋಶದಲ್ಲಿ ನಾರಾಯಣ ಅನ್ನೋ ಹೆಸರಿನಿಂದ ಐದು ನೂರ ಇಪ್ಪತ್ತೈದು ರೂಪಗಳಿಂದ ಇರ್ತಾನೆ ತಾ ತಾನೇ ಧಾರಣೆ ಮಾಡಿಕೊಂಡು ತತ್ವದೇವತೆಗಳನ್ನು ಇಷ್ಟೆಲ್ಲ ರೂಪಗಳಿಂದ ಭಗವಂತ ಅನುಗ್ರಹ ಮಾಡ್ತಾನೆ ಪಂಚಕೋಶಗಳಲ್ಲಿರ್ತಕ್ಕಂಥ ಇಪ್ಪತ್ತ್ನಾಲ್ಕು ತತ್ವಗಳಿಗೆ ಆ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕಾರ್ಯಭಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿ ಸಾಮರ್ಥ್ಯವನ್ನು ಕೊಡ್ತಾನೆ ಭಗವಂತ ಆ ಇಪ್ಪತ್ನಾಲ್ಕು ತತ್ವಗಳಿಂದ ಯುಕ್ತವಾಗಿರ್ತಕ್ಕಂಥ ಜೀವರ ಶರೀರವನ್ನು ಅದರಲ್ಲೂ ವಿಶೇಷವಾಗಿ ಜ್ಞಾನಿಗಳಾಗಿರ್ತಕ್ಕಂಥ ಉಪಾಸಕರನ್ನು ಭಗವಂತ ಅನುಗ್ರಹ ಮಾಡಲಿಕ್ಕೆ ಆ ಪಂಚಕೋಶಗಳಲ್ಲಿ ಅನೇಕಾನೇಕ ರೂಪಗಳಿಂದ ಅಲ್ಲೇ ನೆಲೆಸಿರ್ತಾನೆ ಇಂತಹ ಪರಮಾತ್ಮ ಆನಂದಮಯ ತಾನೇ ಸ್ವತಂತ್ರನಾಗಿರ್ತಾನೆ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳಗೆ ಅಂತಂಗೆ ಆ ರೀತಿಯಾಗಿ ಯಾರ ಪ್ರಭಾವಕ್ಕೂ ಕೂಡ ಒಳಗಾಗದೆ ಭಗವಂತ ಅಲ್ಲಿ ಇದ್ದು ಕೋಶವನ್ನು ರಕ್ಷಣೆ ಮಾಡ್ತಾನೆ ಹೀಗೆ ಅನಿರುದ್ಧ ರೂಪ ಅನಿರುದ್ಧ ರೂಪದಿಂದ ಅನ್ನಮಯ ಕೋಶದಲ್ಲಿ ಎಂಟು ರೂಪಗಳಿಂದ ಪ್ರದ್ಯುಮ್ನ ಹೆಸರಿನಿಂದ ಪ್ರಾಣಮಯ ಕೋಶದಲ್ಲಿ ಐದು ರೂಪಗಳಿಂದ ಸಂಕಷ್ಟ ರೂಪಿ ಮನೋಮಯ ಕೋಶದಲ್ಲಿ ಐದು ಲಕ್ಷದ ಅರವತ್ತೆರಡು ಸಾವಿರದ ನೂರ ಏಳು ರೂಪಗಳಿಂದ ವಾಸುದೇವ ರೂಪಿ ವಿಜ್ಞಾನಮಯ ಕೋಶದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಗಳಿಂದ ನಾರಾಯಣ ಆನಂದಮಯ ಕೋಶದಲ್ಲಿ ಐದು ಸಾವಿರದ ರೂಪಗಳಿಂದ ಇರ್ತಾನೆ ಹೀಗೆ ಐದು ಕೋಶಗಳಲ್ಲಿರ್ತಕ್ಕಂಥ ಭಗವಂತನ ರೂಪ ಅಂತಾದರೆ ಐದು ಲಕ್ಷದ ಮೇಲೆ ಎಂಬತ್ತೈದು ಐದು ಲಕ್ಷದ ಎಂಬತ್ತೈದು ಸಾವಿರ ನಾನೂರು ರೂಪಗಳಿಂದ ಭಗವಂತ ವಿರಿಂಚಾಂಡದಳು ತುಂಬಿಹನು ಬ್ರಹ್ಮಾಂಡದಲ್ಲಿ ಅಂದರೆ ಪ್ರತಿ ಶರೀರದಲ್ಲೂ ಕೂಡ ಎಲ್ಲ ಜೀವರೊಳಗೆ ಭಗವಂತ ಪಂಚಕೋಶಗಳೊಳಗೆ ಐದು ಲಕ್ಷದ ರೂಪಗಳಿಂದ ನಿಯಾಮಕನಾಗಿ ಇರ್ತಾನೆ ಐದು ಕೋಶಾತ್ಮಕ ಅಂದರೆ ಕೋಶಗಳಿಗೆ ನಿಯಾಮಕನಾಗಿ ಇರ್ತಾನೆ ಭಗವಂತ ಈ ಐದು ಕೋಶಗಳಲ್ಲಿ ನಿಂತು ಅವುಗಳ ಕಾರ್ಯವನ್ನ ನಡೆಸ್ತಕ್ಕಂಥವನು ಭಗವಂತನೇ ಆ ಕಾರ್ಯವನ್ನ ಮಾಡ್ತಕ್ಕಂಥ ಭಗವಂತನಿಂದ ಪ್ರೇರಣೆ ಪಡೆದಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರೇರಣೆ ಮಾಡ್ತಕ್ಕಂಥವನು ಇದೇ ಪರಮಾತ್ಮ ಯಾರು ಈ ರೀತಿಯಾಗಿ ಉಪಾಸನೆ ನಡೆಸ್ತಾರೋ ಅವರಿಗೆ ಕರುಣೆಯಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಭಗವಂತ ಉಪಾಸನೆ ಮಾಡುವವರಿಗೆ ಬರ್ತಕ್ಕಂಥ ಫಲ ಏನು ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಮಾಡಿ ಮುಕ್ತಿಯನ್ನು ನೀಡಲಿಕ್ಕಾಗಿಯೇ ಭಗವಂತ ಆಜೀವರ ಪಂಚಕೋಶಗಳಲ್ಲಿ ನೆಲೆಸಿದಾನೆ ಅಂತ ವಿಜಯದಾಸರು ಸುಳಾದಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ ಈ ತತ್ವ ಭಾಗದಲ್ಲಿ ವಿವರಗಳ ತಿಳಿಯುವುದು ಸ್ಥೂಲ ಸೂಕ್ಷ್ಮ ಎಂದು ಪುರುಷೋತ್ತಮಮ್ಮ ನಮ್ಮ ವಿಜಯ ಬಿಟ್ಟಲರೇಯ ಸರ್ವರೊಳಗೆ ಇಪ್ಪ ಜಗನ್ನಾಥದಾಸರು ತಮ್ಮ ಕೀರ್ತನೆಯಲ್ಲಿ ಸ್ಪಷ್ಟಪಡಿಸ್ತಾರೆ ಪಂಚಕೋಶದ ವಿವರ ತಿಳಿದ ಮಹಾತ್ಮರಿಗೆ ಕಿಂಚಿತಾದರೂ ದೋಷ ಬರಲರಿಯದು ಪಂಚ ಮಾರ್ಗಣ ಪಿತ ಜಗನ್ನಾಥ ವಿಠಲನು ಸಂಚಿತಾಗಾಮಿ ಕರ್ಮಗಳ ಬಿಡಿಸುವನು ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಕರ್ಮ ವಿಮೋಚನೆಯನ್ನು ಮಾಡಿ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಈ ರೀತಿಯಾಗಿ ಉಪಾಸನೆ ಮಾಡ್ತಕ್ಕಂಥ ಭಕ್ತರಿಗೆ ಹೀಗೆ ಕೋಶಕ್ಕೆ ರಕ್ಷಣೆಗಾಗಿ ಭಗವಂತ ಇರ್ತಾನೆ ಯಾವ್ಯಾವ ಕೋಶ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಪೃಥಿವಿ ಮತ್ತು ಅಪ್ತತ್ವ ಸೇರಿ ಅನ್ನಮ ಅನ್ನಮಯ ಕೋಶದ ನಿರ್ಮಾಣ ಆಗಿದೆ ಪ್ರಾಣಮಯ ಕೋಶ ತೇಜಸ್ಸು ವಾಯು ಆಕಾಶದಿಂದ ಆಗಿರ್ತಕ್ಕಂಥದ್ದು ಮನೋಮಯಕೋಶ ಅಹಂಕಾರ ಬುದ್ಧಿ ಮನಸ್ಸಿನಿಂದ ಆಗಿರುವುದು ವಿಜ್ಞಾನಮಯ ಕೋಶ ಮಹತ್ವ ಮಹತ್ತತ್ವದಿಂದ ಸೃಷ್ಟವಾಗಿರ್ತಕ್ಕಂಥದ್ದು ಆನಂದಮಯ ಕೋಶ ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ ಸೇರಿ ಆಗಿರ್ತಕ್ಕಂಥದ್ದು ಹೀಗೆ ಭಗವಂತ ಈ ಪಂಚಭೂತಗಳನ್ನು ಮತ್ತು ಅದರ ತನ್ಮಾತ್ರೆಗಳ ಸಹಿತವಾಗಿ ಕೋಶವನ್ನು ನಿರ್ಮಾಣ ಮಾಡುತ್ತಾನೆ ಪರಮಾತ್ಮ ಅಂತ ಹೀಗೆ ಅನ್ನಮಯ ಕೋಶದಲ್ಲಿ ಪರಮಾತ್ಮ ಕೋಶ ರಕ್ಷಕನಾಗಿ ಇರ್ತಾನೆ ಈಗ ಹೇಳ್ದಂಗೆ ಪೃಥ್ವಿ ಮತ್ತೆ ಅಪ್ತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅನ್ನಮಯ ಕೋಶ ಅಂತ ಅಪ್ಪಂದರೆ ನೀರು ಅಲ್ಲಿದ್ದು ಕೋಶವನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂತಂದರೆ ಅನ್ನ ಮತ್ತೆ ನೀರಿನ ಮೂಲಕ ಅಂಥ ಪೃಥ್ವಿಯಿಂದ ಉತ್ಪನ್ನವಾಗಿರ್ತಕ್ಕಂಥ ಅನ್ನ ಉಪ್ಪಂದರೆ ನೀರು ಈ ಮೂಲಕ ಆ ಜೀವನಿಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಎಲುಗು ಮೂಳೆ ಎಲ್ಲ ಸವಿಯಬಾರ್ದು ಅದಕ್ಕೆ ನೀರಿನಂಶವನ್ನು ಸಮ ಪ್ರಮಾಣದಲ್ಲಿ ಆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟಿಟ್ಟು ರಕ್ಷಣೆಯನ್ನು ಮಾಡ್ತಾನೆ ಇನ್ನು ಪ್ರಾಣಮಯ ಕೋಶದಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಅಂದರೆ ಪ್ರಾಣಮಯ ಕೋಶ ವಾಯು ತೇಜಸ್ಸು ಮತ್ತು ಆಕಾಶದಿಂದ ಆಗಿರ್ತಕ್ಕಂಥದ್ದು ಅಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡ್ತಾನೆ ಬಾಡಿ ಟೆಂಪ್ರೇಚರ್ ಅಂದರೆ ಇಂತಿಷ್ಟೇ ಇರಬೇಕು ಅಂತ ಅದಕ್ಕಿಂತ ಜಾಸ್ತಿ ಆದರೆ ಜ್ವರ ಇತ್ಯಾದಿ ಎಲ್ಲ ಹೇಳುವಂಥದ್ದು ಕಡಿಮೆ ಇದ್ದರೂ ಕೂಡ ಅದೊಂದು ರೀತಿಯಾಗಿರ್ತಕ್ಕಂಥ ಅನಾರೋಗ್ಯ ಅಷ್ಟೇ ಅಲ್ಲ ಆ ಜೀವನದಲ್ಲಿರ್ತಕ್ಕಂಥ ಅನ್ನನಾಳ ಮೊದಲಾಗಿರ್ತಕ್ಕಂಥ ನಾಳಗಳು ಮುಚ್ಚಿ ಹೋಗದೇ ಇದ್ದಂತೆ ಬಂದಾಗದೇ ಇದ್ದಂತೆ ಆ ನಾಳೆಗಳ ಮೂಲಕ ಶರೀರದ ನಾನಾ ಅವಯವಗಳಿಗೆ ಆಹಾರ ತಲುಪಲಿಕ್ಕೆ ಏನು ಆ ವ್ಯವಸ್ಥೆಯನ್ನು ಕೂಡ ಪರಮಾತ್ಮ ಅಲ್ಲಿ ಪ್ರಾಣಮಯ ಕೋಶದಲ್ಲಿದ್ದು ಮಾಡ್ತಾನೆ ಇನ್ನ ಮನೋಮಯ ಕೋಶ ಮನಸು ಬುದ್ಧಿ ಅಹಂಕಾರದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿದ್ದು ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೂ ಮತ್ತು ಜೀವನಿಗೆ ಮನಪ್ರೇರಕರಾಗಿ ಅವರ ಯೋಗ್ಯತೆಯಂತೆ ಕಾರ್ಯವನ್ನು ಮಾಡಿಸ್ತಾನೆ ಭಗವಂತ ವಿಜ್ಞಾನಮಯ ಕೋಶದಲ್ಲಿ ಅದು ಮಹತ್ತತ್ವದಿಂದ ಆಗಿರ್ತಕ್ಕಂಥದ್ದು ಅಲ್ಲಿ ಆ ಮಹತ್ವವನ್ನು ತಂದುಕೊಟ್ಟು ವಿಶೇಷ ಜ್ಞಾನವನ್ನು ಕೊಟ್ಟು ಆ ಶರೀರಕ್ಕೆ ಮಹತ್ವ ಬರುವಂತೆ ವ್ಯಕ್ತಿ ಅಭಿವ್ಯಕ್ತಿ ಭಗವಂತ ಇನ್ನು ಆನಂದಮಯ ಕೋಶದಲ್ಲಿ ಅವ್ಯಕ್ತ ತತ್ವದಿಂದ ಆಗಿರ್ತಕ್ಕಂಥದ್ದು ಆನಂದಮಯ ಕೋಶ ಅಲ್ಲಿ ಸತ್ವಗುಣವನ್ನು ಪ್ರ ಪ್ರಾಚುರ್ಯ ಆಗುವಂಗೆ ಉದ್ರೇಕ ಮಾಡಿ ರಜೋತಮ ಗುಣಗಳ ಪ್ರಭಾವ ಕಡಿಮೆ ಮಾಡುವಂತೆ ಕಡಮೆ ಆಗುವಂತೆ ಮಾಡಿ ರಕ್ಷಣೆಯನ್ನು ಮಾಡ್ತಾನೆ ಆ ರೀತಿಯಾಗಿ ನಾವು ಪರಮಾತ್ಮನನ್ನು ಅನ್ನಮಯ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಅಂತ ಉಪಾಸನೆ ಮಾಡಿ ನಮ್ಮ ಎಲುಬು ಮೂಳೆಗಳೆಲ್ಲ ಸವಿದೇ ಇದ್ದಂಗೆ ರಕ್ಷಣೆ ಮಾಡು ನಮಗೆ ಸಾಧನೆಯಲ್ಲಿ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳು ಉಂಟಾಗದೇ ಇದ್ದಂತೆ ರಕ್ಷಣೆ ಮಾಡು ಮನ ಮನೋಮಯ ಕೋಶದಲ್ಲಿ ಇದ್ದು ನಮ್ಮನ್ನು ಅನುಗ್ರಹಿಸು ಪ್ರಾಣಮಯ ಕೋಶದಲ್ಲಿದ್ದು ನಮ್ಮ ದೇಹದ ಉಷ್ಣತೆ ಇತ್ಯಾದಿ ಎಲ್ಲ ಮತ್ತು ನಾಳಗಳಲ್ಲಿ ಆಹಾರದ ರಸ ಸರಿಯಾಗಿ ಹರಿಯುವಂತೆ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಆ ರೀತಿಯಾಗಿ ಅನುಗ್ರಹ ಮಾಡುವಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಮಹತ್ತತ್ವದಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಮಹತ್ತತ್ವ ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಮತ್ತು ಭಗವಂತನನ್ನು ಪ್ರಾರ್ಥನೆ ಮಾಡಿ ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರ ಬಂದಾಗ ಮಹತ್ವವ್ ಮಹತ್ವವಾಗಿರ್ತಕ್ಕಂಥ ದೇನಾರ ಸಾಧಿಸುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡುವಂತದ್ದು. ಇನ್ನ ಆನಂದಮಯ ಕೋಶದಲ್ಲಿ ಅವ್ಯಕ್ತತ್ವತ್ವ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ನೆಲೆಸಿರ್ತಾರೆ ಅವರ ಅಂತರಿಯಾಮಿಯಾಗಿ ಭಗವಂತ ಇರ್ತಾನೆ ಅಲ್ಲಿ ಸತ್ವಗುಣ ಪ್ರಚೋದನೆ ಮಾಡು ಪ್ರಚೋತಮ ಗುಣಗಳ ಕಾರ್ಯ ಹೆಚ್ಚಾಗದೇ ಇದ್ದಂತೆ ನನ್ನ ಯೋಗ್ಯತಾನುಸಾರ ನನ್ನನ್ನು ಸಾಧನೆ ಮಾಡಿಸುವಂತೆ ಈ ರೀತಿಯಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುವುದು ಹೀಗೆ ಐದು ಕೋಶದಲ್ಲಿ ಪರಮಾತ್ಮ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂಥೇಳಿ ಐದು ಕೋಶಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಆಯಾ ಪತ್ ಅಂದರೆ ಲಕ್ಷ್ಮೀದೇವಿಗೂ ಇದೇ ರೀತಿಯಾಗಿ ಶಾಂತಿ ಕೃತಿ ಜಯ ಮಾಯ ಲಕ್ಷ್ಮೀ ಅಂತ ಹೀಗೆ ಐದು ರೂಪಗಳು ಹೀಗೆ ಪತಿಪತ್ನಿ ಸಹಿತರಾಗಿ ವಿಹಾರ ಮಾಡೋದ್ರಿಂದ ಆ ಕೋಶಗಳ ರಕ್ಷಣೆ ಅನ್ನೋದಾಗ್ತಾ ಇದೆ ಹೀಗೆ ಭಗವಂತ ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನೂರು ರೂಪಾಯಿಗಳಿಂದ ಇದ್ದು ಆ ಕೋಶದ ರಕ್ಷಣಾ ಕಾರ್ಯವನ್ನು ಮಾಡ್ತಾನೆ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಅದನ್ನೇ ದಾಸರು ಹೇಳಿದ್ದು ಪಂಚಕೋಶದ ವಿವರ ತಿಳಿದ ಮಹಾತ್ಮರಿಗೆ ಕಿಂಚಿತಾದರೂ ದೋಷ ಬರಲೊರಿಯದು ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಗಳ ಬಂಧನ ಇಲ್ಲದೇ ಇದ್ದಂಗೆ ಅನುಗ್ರಹವನ್ನು ಮಾಡ್ತಾನೆ ಈ ರೀತಿ ಉಪಾಸನೆ ಮಾಡೋದರಿಂದ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಸ್ತು